ಪುಣ್ಯ ಶ್ಲೋಕ ವೆಂಕಟರಾಮ ಬಟ್ಟರು. ನನ್ನ ಜೀವನದಲ್ಲಿ ಒಳ್ಳೆಯದೇನಾದರೂ ಇದ್ದರೆ ಅದಕ್ಕೆ ಕಾರಣರಾದವರಲ್ಲಿ ಒಬ್ಬ ಮುಖ್ಯರಾದವರು ವೇದಮೂರ್ತಿ ವೆಂಕಟರಾಮ ಬಟ್ಟರು. ಇವರು ನನಗೆ ಅಜ್ಜಂತರಿಗೆ ಸಮಾನರಾದವರು ಅನ್ನಂ ಅವರ ಮಗ ವೆಂಕಟರಾಮ ಭಟ್ಟರು ನನ್ನ ಮುತ್ತಜ್ಜ ಅಜ್ಜ ನನ್ನ ತಂದೆ ಈ ಮೂರು ತಲೆಮಾರಿಗೂ ಪುರೋಹಿತರು ಮಾತ್ರವಲ್ಲ ಗುರುಗಳು ಮಾತ್ರವಲ್ಲ ಆಪ್ತ ಬಂಧುಪ್ರಾಯರು ನನ್ನ ಮುತ್ತಜ್ಜನ ಹೆಸರನ್ನೇ ನನಗೂ ಇಟ್ಟಿದ್ದಾರೆ ಆ ಮಹಾನುಭಾವರು ದೇವನಹಳ್ಳಿ ಪ್ರಾಂತದಲ್ಲಿ ಹುಟ್ಟಿದವರು ಸರಕಾರಿ ಉದ್ಯೋಗದ ಮೇಲೆ ಮುಳಬಾಗಿಲಿಗೆ ಹೋಗಿ ನೆಲೆಸಿದವರು ಬಹುಶಃ ನೂರಿಪ್ಪತ್ತು ನೂರಿಪ್ಪತ್ತೈದು ವರ್ಷಗಳ ಹಿಂದೆ ಆಗ ಮೈಸೂರು ದೇಶವನ್ನು ಬ್ರಿಟಿಷ್ ಸರ್ಕಾರದವರು ನಮ್ಮ ಆಡಳಿತಕ್ಕೆ ತೆಗೆದುಕೊಂಡಿದ್ದರು ಆಗ ಬೆಂಗಳೂರಿಗೂ ಮದ್ರಾಸಿಗೂ ಸೈನ್ಯ ಹದಿನೈದು ಇಪ್ಪತ್ತು ದಿನಕ್ಕೊಂದು ಸಾರಿ ಹೋಗಿ ನಿಯಮವಿತ್ತು ಅದು ಪದಾತಿ ಸೈನ್ಯ ಆದ್ದರಿಂದ ಸೈನ್ಯ ಅಲ್ಲಲ್ಲಿ ಒಂದು ರಾತ್ರಿ ತಂಗಿ ಮುಂದೆ ಸಾಗುತ್ತಿತ್ತು ಮೊಳಬಾಗಲು ಬೆಂಗಳೂರಿನಿಂದ ಸರಿಯಾಗಿ ಅರವತ್ತು ಮೈಲಿ ಆದ್ದರಿಂದ ಸೈನ್ಯದ ಮಜಲಿಗೆ ಅದು ತಕ್ಕ ಸ್ಥಳವೆಂದು ಗೊತ್ತು ಮಾಡಿ ಸೈನ್ಯದ ಕ್ಯಾಂಪಿಗೆ ಬೇಕಾದ ವಸ್ತುಗಳನ್ನು ಸರಬರಾಜು ಮಾಡಿಸಿ ನಿರ್ವಹಿಸಲಿಕ್ಕಾಗಿ ಗುಂಡಪ್ಪನವರನ್ನು ಅಲ್ಲಿಗೆ ಕಮೀಸರಿಯೇಟ್ ಆಫೀಸರ್ ಎಂಬ ಹುದ್ದೆಯ ಮೇಲೆ ಸರ್ಕಾರದವರು ನಿಯಮಿಸಿದರು ಸಾವಿರದ ಎಂಟುನೂರ ಸುಮಾರಿನಲ್ಲಿ ಆದರೆ ಗುಂಡಪ್ಪನವರು ಬೃಹಚರಣವೆಂಬ ದ್ರಾವಿಡ ಬ್ರಾಹ್ಮಣ ಜನಾಂಗಕ್ಕೆ ಸೇರಿದವರು ಮುಳಬಾಗಲು ಪ್ರಾಂತದಲ್ಲಿ ಈ ಜನ ಯಾರೂ ಆ ವೇಳೆಗೆ ನೆಲೆಸಿರಲಿಲ್ಲ ಆ ಊರಿನಲ್ಲಿ ಪ್ರಸಿದ್ಧರಾದ ಬ್ರಾಹ್ಮಣರ ಬ್ರಾಹ್ಮಣರು ಅನ್ನಂಭಟ್ಟರು ಆದ್ದರಿಂದ ಆಗಿನ ಗುಂಡಪ್ಪನವರು ಅನ್ನಂಭಟ್ಟರ ಸ್ನೇಹವನ್ನು ಸಂಪಾದಿಸಬೇಕಾಯಿತು ಗುಂಡಪ್ಪನವರ ದೂರದ ಪೂರ್ವಿಕರು ತಾವೇ ವೈದಿಕರಂತೆ ಅವರು ಶ್ಯಾಮ ಅಥವಾ ಶ್ಯಾಮ್ ಭಟ್ಟರು ಅವರು ಜೀವಿಕಾವೃತ್ತಿಗಾಗಿ ಮೈಸೂರು ಪ್ರಾಂತಕ್ಕೆ ಬಂದಿದ್ದ ದ್ರಾವಿಡ ಜನಾಂಗ ಮೈಸೂರು ರಾಜ್ಯದಲ್ಲಿ ಅವರು ಶಾನುಭೋಗಿಕೆ ಪಟೇಲಿ ಮೊದಲಾದ ಉದ್ಯೋಗಗಳನ್ನು ಸಂಪಾದಿಸಿಕೊಂಡ ಮೇಲೆ ಕೊಂಚ ಕೊಂಚವಾಗಿ ವೈದಿಕದಿಂದ ಲೌಕಿಕಕ್ಕೆ ತಿರುಗಿದರು ಮೇಲೆ ಹೇಳಿದ ಶಾಮ್ ಹೊಸಕೋಟೆ ಬೆಟ್ಟಹಲಸೂರು ಶಾನುಭೋಗಿಕೆ ಸಂಪಾದಿಸಿದ ಮೇಲೆ ಸರಕಾರದ ಕಚೇರಿಗೆ ಹೋಗಿ ಬರಬೇಕಾದ ಅವಶ್ಯಕತೆಯುಂಟಾಯಿತು ಅದಕ್ಕಾಗಿ ರುಮಾಲು ಧಾರಣೆ ಹೀಗೆ ಅವರಿಗೆ ರುಮಾಲೆ ಶಾಂಭಟ್ಟ ಎಂದು ಹೆಸರಾಯಿತು ಈ ಸಂತತಿಯಲ್ಲಿ ಹುಟ್ಟಿದವರು ಶೇಖದಾರ ಶೇಖದಾರ್ ಗುಂಡಪ್ಪನವರು ಸ್ನೇಹ ಸಹಾಯ ಅಂದಿನ ಕಾಲದಲ್ಲಿ ಬ್ರಾಹ್ಮಣರು ಈಗಿನವರಿಗಿಂತ ಹೆಚ್ಚಾಗಿ ಆಚಾರ ನಿಷ್ಠೆಯನ್ನು ಕ್ರಮಶ್ರದ್ಧೆಯನ್ನು ಇರಿಸಿಕೊಂಡಿದ್ದವರೆಂದು ತೋರುತ್ತದೆ ಹೀಗೆ ಶೇಖದಾರ್ ಗುಂಡಪ್ಪನವರಿಗೆ ವೈದಿಕರ ಸಹಾಯ ಅವಶ್ಯವಾಗಿ ಅವರು ಅನ್ನಂಬಟ್ಟರ ಸ್ನೇಹ ಮಾಡಿಕೊಂಡಿರಬೇಕು ಇಬ್ಬರ ಮನೆಗಳು ಎದುರುಬದುರಾಗಿದ್ದವು ಅನ್ನಂಬಟ್ಟರ ಮನೆ ನಮ್ಮದಕ್ಕಿಂತ ಪುರಾತನವಾದದ್ದು ವರ್ಷ ಆ ಎರಡು ಮನೆಗಳು ಎರಡು ಬೇರೆ ಬೇರೆ ಕುಟುಂಬ ವರದು ಎನ್ನುವುದಕ್ಕಿಂತ ಅವು ಒಂದೇ ಕುಟುಂಬದ ಎರಡು ಶಾಖೆಗಳು ಎಂದು ಹೇಳಬಹುದಾದಷ್ಟು ಪರಸ್ಪರ ಸ್ನೇಹವುಳ್ಳವುಗಳಾದವು ಹಬ್ಬ ಹರಿದಿನಗಳಲ್ಲಿಯೂ ದಿನಗಟ್ಟಲೆಯಲ್ಲಿಯ ನೆರೆಹೊರೆ ವ್ಯವಹಾರದಲ್ಲಿಯೂ ಎರಡು ಕುಟುಂಬಗಳು ಒಂದೇ ಎಂಬಂತೆ ಇಲ್ಲಿ ಅಡಿಗೆಯಾದದ್ದರೆ ಪಾಲು ಅಲ್ಲಿ ಅಲ್ಲಿ ಅಡಿಗೆಯಾದದ್ದರ ಪಾಲು ಇಲ್ಲಿ ಅನ್ನಮ ನಾನು ಕಂಡವನಲ್ಲ ವೆಂಕಟರಾಮ ಭಟ್ಟರು ಕೂಡ ನನಗೆ ತಿಳುವಳಿಕೆ ಬರುವ ವಯಸ್ಸಿಗೆ ಸುಮಾರು ಅರವತ್ತು ವಯಸ್ಸಿನವರಾಗಿದ್ದರು ಅವರ ಅಕ್ಕಂದಿರು ಅನ್ನಮ್ಮ ಅಂದರೆ ಅನ್ನಪೂರ್ಣಮ್ಮ ಅಮ್ಮಣ್ಣಮ್ಮ ಎಂಬ ಇಬ್ಬರಿದ್ದರು ಇಬ್ಬರು ಮಡಿ ಹೆಂಗಸರು ಹಿರಿಯಾಕೆ ನಾನು ಹುಟ್ಟಿದ ಹತ್ತು ದಿವಸಗಳೊಳಗಾಗಿ ತಿರಿಕೊಂಡರಂತೆ. ನಾನು ಹುಟ್ಟಿದ ವರ್ತಮಾನ ಕೇಳಿ ಆಕೆ ಮಾಮಯ್ಯ ಪುಟ್ಟೆ ಮಾವಯ್ಯನೂ ಹುಟ್ಟಿದ ಎಂದು ನುಡಿದರಂತೆ ಅದೇ ನನ್ನ ನಾಮಕರಣ ನನ್ನ ಮುತ್ತಜ್ಜ ಗುಂಡಪ್ಪನವರನ್ನು ಆ ಅಕ್ಕ ತಂಗಿಯರಿಬ್ಬರು ಮಾಮಯ್ಯ ಎಂದು ಕರೆಯುತ್ತಿದ್ದರಂತೆ ಅಮ್ಮಣ್ಣಮ್ಮನವರು ನನ್ನ ಬಾಲ್ಯದಲ್ಲಿ ಬದುಕಿದ್ದರು ಅವರು ನನ್ನನ್ನು ಮಾಮಯ್ಯ ಎಂದೇ ಕರೆಯುತ್ತಿದ್ದರು ಕನ್ಯಾವರ ನಿಷ್ಕರ್ಷೆ ವೆಂಕಟರಾಮ ಭಟ್ಟರವರಲ್ಲಿ ಹಳ್ಳಿಯ ಜನ ವಿವಾಹ ವಿಷಯವಾಗಿ ಜಾತಕ ಹೊಂದುತ್ತದೆಯೇ ಎಂದು ಸರಿಯಾದ ಲಗ್ನ ಮೊದಲಾಗಿ ಕೇಳುತ್ತಿದ್ದರು ಅವರಲ್ಲಿ ಅನೇಕರಿಗೆ ಜಾತಗಳಿ ಜಾತಕಗಳಿರಲಿಲ್ಲ ಅವರು ಒದು ಬರಹ ಬಂದ ಜನವಲ್ಲ ಇಂತವರು ಬಂದಾಗ ವೆಂಕಟರಾಮ ಭಟ್ಟರು ಗಂಡು ಹಿಣ್ಣುಗಳ ಹೆಸರುಗಳನ್ನು ಕೇಳುವರು ಹೆಸರಿನ ಮೊದಲನೇ ಅಕ್ಷರದಿಂದ ನಕ್ಷತ್ರವನ್ನು ಗೊತ್ತು ಮಾಡುವರು ಛೇ ಛೇ ಅಶ್ವಿನಿ ಲೀ ಲೇ ಲೋಲಾ ಹೀಗೆ ನಕ್ಷತ್ರ ಗೊತ್ತಾದ ಮೇಲೆ ದಾಂಪತ್ಯ ಯೋಗವನ್ನು ನಿಶ್ಚಯ ಮಾಡಬೇಕಲ್ಲ ಆಗ ನಕ್ಷತ್ರಗಳಿಗಿರುವ ಸಂಕೇತ ಮೃಗಗಳು ನನ್ನ ನಕ್ಷತ್ರ ಮೂಲ ಆದದರಿಂದ ನಾನು ನಾಯಿ ಈ ನಕ್ಷತ್ರಕ್ಕೆ ಇಲ್ಲಿಯ ಸಂಕೇತವುಳ್ಳ ನಕ್ಷತ್ರದ ಕನ್ಯೆ ಒಪ್ಪುತ್ತದೆ ಹೀಗೆ ಕನ್ಯಾ ಅವರ ನಿಷ್ಕರ್ಷೆ ವೆಂಕಟರಾಮ ಮನೆಯಲ್ಲಿಲ್ಲದಾಗ ಜನ ಅವರ ಪ್ರಶ್ನೆಗೆ ಮೇಲಿನ ಸೂತ್ರವನ್ನು ಅನುಸ ಅವರ ಅಕ್ಕಂದಿರಾದ ಅಣ್ಣಮ್ಮ ಅಮ್ಮಣ್ಣನವರೇ ಲಗ್ನ ಕಟ್ಟಿಕೊಟ್ಟು ಕಳುಹಿಸುತ್ತಿದ್ದರು ಶ್ರುತಿ ಪರಿಚಯ ಅನ್ನಮ್ಮ ಅಮ್ಮಣ್ಣಮ್ಮನವರು ಇಷ್ಟನ್ನೇ ಅಲ್ಲ ಅಧ್ಯಯನವನ್ನು ಮಾಡಿಸುತ್ತಿದ್ದರು ವೆಂಕಟರಾಮ ಭಟ್ಟರು ಮನೆಯಲ್ಲಿ ಇಲ್ಲದಾಗ ಶಿಷ್ಯರು ವೇದಪಾಠ ಪುನರಾವರ್ತನೆ ಮಾಡುತ್ತಿದ್ದರು ಆ ವಿದ್ಯಾರ್ಥಿಗಳು ಆಗ ಅಕ್ಷರಕಾಲಿತ್ಯವನ್ನು ಸ್ವರ ಪ್ರಮಾದವನ್ನು ಮಾಡಿದರೆ ಅಧ್ಯಯನವನ್ನು ಕೇಳುತ್ತಲೇ ಇದ್ದ ಅನ್ನಮ್ಮನವರಾಗಲಿ ಅಮ್ಮಣ್ಣಮ್ಮನವರಾಗಲಿ ವಿದ್ಯಾರ್ಥಿಯನ್ನು ಕೂಗಿ ಎಲ್ಲಾ ಸ್ವರ ತಪ್ಪುತ್ತಿದ್ದಿ ಅದನ್ನು ನಾನು ತಿದ್ದಬಾರದು ವೇದವನ್ನು ನನ್ನ ಬಾಯಿಯಿಂದ ನುಡಿಯತಕ್ಕದ್ದಲ್ಲ ನೀನೇ ತಿದ್ದಿಕೋ ನನ್ನ ತಮ್ಮ ಮನೆಗೆ ಬಂದ ಮೇಲೆ ಅವನಿಗೆ ಹೇಳುತ್ತೇನೆ ಎನ್ನುವರು ಹೀಗೆ ವಿದ್ಯಾರ್ಥಿಗಳಿಗೆ ಅನ್ನಮ್ಮ ಅಮ್ಮಣ್ಣಮ್ಮನವರುಗಳ ತಿದ್ದಿಕೆಯ ಭಯವಿತ್ತು ಆ ಹೆಂಗಸರಿಬ್ಬರು ಮನೆಯಲ್ಲಿ ದಿನದಿನವೂ ಅಹೋರಾತ್ರಿಗಳಲ್ಲಿಯೂ ವೇದಪಾಠ ಕೇಳಿ ಕೇಳಿ ಪಾಠಕ್ರಮಕ್ಕೆ ಅಧಿಕಾರಿಗಳಾಗಿದ್ದರು ವೆಂಕಟರಾಮ ಭಟ್ಟರು ಎಂಬ ಬ್ರಾಹ್ಮಣ ಪಂಗಡದವರು ಅವರ ಮನೆ ತೆಲುಗು ಅವರ ಕುಲವೃತ್ತಿ ಪೌರೋಹಿತ್ಯ ಅನ್ನಂ ಭಟ್ಟರ ಕಾಲಕ್ಕೆ ಆ ಕುಟುಂಬ ಅನುಕೂಲ ದಶೆಯಲ್ಲಿತ್ತು ಗ್ರಾಮಗಳ ಪೌರೋಹಿತ್ಯ ಜಮೀನು ತೋಟ ಇವೆಲ್ಲ ಇತ್ತು ಅವರ ಮನೆ ವಿಶಾಲವಾದದ್ದು ಪೂರ್ವಾಭಿಮುಖವಾಗಿದ್ದು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ನೂರು ಗದಿಗಳಿಗೆ ಹೆಚ್ಚಾಗಿಯೇ ಇತ್ತು ಅಡಿಗೆ ಮನೆ ಉಗ್ರಾಣ ಮೊದಲಾದ ಅನುಕೂಲಗಳಲ್ಲದೆ ಸೊಗಸಾದ ಮೊಗಸಾಲೆ ಇತ್ತು ಅದರ ಮುಂದೆ ವಿಶಾಲವಾದ ಅಂಗಳ ಕಲ್ಲು ಚಪ್ಪಡಿ ಹಾಸಿ ಚೊಕಟವಾಗಿತ್ತು ಅದರಿಂದಾಚೆ ಬಚ್ಚಲು ಮನೆ ದನದ ಕೊಟ್ಟಿಗೆ ಒಂದು ಆಕಳು ಎರಡು ಎಮ್ಮೆ ಅವುಗಳ ಕರುಗಳು ಅಲ್ಲಿಂದಾಚೆಗೆ ಎರಡು ಕುದುರೆ ಲಾಯ ದೊಡ್ಡ ಬಯಲು ಅದರಲ್ಲೊಂದು ಸಣ್ಣ ಮನೆ ಮನೆ ಕೆಲಸ ಮಾಡುವ ಮುನಿವೆಂಕಟಮ್ಮ ಎಂಬ ಹೆಂಗಸು ವಾಸ ಮಾಡುತ್ತಿದ್ದುದು ಅಲ್ಲಿಂದಾಚೆಗೆ ಒಂದು ಸೇದುವ ಬಾವಿ ಅದರಿಂದಾಚೆಗೆ ರಾಜಪುರೋಹಿತ ಸುಬ್ಬಾಭಟ್ಟರ ಮನೆಯ ಹೊರಗಡೆ ಉದ್ದವಾದ ಜಗಳಿ ಮಧ್ಯಾಹ್ನ ನಂತರ ಅಲ್ಲಿ ನೆರಳಾಗಿರುತ್ತಿದ್ದರಿಂದ ಸಂಜೆ ಸಂಜೆಯೂ ಅಲ್ಲಿ ಒಂದು ಗೋಷ್ಠಿ ನನ್ನ ಚಿಕ್ಕ ತಾತಂದಿರಾದ ರಾಮಣ್ಣನವರು ಆ ಗೋಷ್ಠಿಯಲ್ಲಿ ಮುಖ್ಯರು ಅತ್ತಿಕುಂಠೆ ಶ್ರೀಪತಿರಾಯರು ಅರ್ಚಕ ಹನುಮಪ್ಪನವರು ಸಾಹುಕಾರ್ ಪೆದ್ದವರದಯ್ಯ ಶೆಟ್ಟರು ಮುಂತಾದವರು ಕಚೇರಿ ಮುಂತಾದವರ ಕಚೇರಿ ಅಲ್ಲಿ ಕಾವ್ಯಶಾಸ್ತ್ರ ಪುರಾಣ ರಾಜಕೀಯ ಲೋಕ ಪರಿಸ್ಥಿತಿ ಇವೆಲ್ಲ ಅಲ್ಲಿ ವಿಮರ್ಶೆಯಾಗುತ್ತಿದ್ದವು ಉತ್ತರದ ಕಡೆ ಇದ್ದ ಪಕ್ಕದ ಮನೆಯ ಗೋಡೆ ಸುಮಾರು ಎಂಟು ಹತ್ತು ಅಡಿಯಷ್ಟು ಮುಂದಕ್ಕೆ ಚಾಚಿತು ಇದರ ಮೇಲೆ ಅಮ್ಮಣ್ಣನವರು ಬೆರಣಿ ತಟ್ಟುತ್ತಿದ್ದರು ನಾನು ಬೆಳಿಗ್ಗೆ ಸ್ಕೂಲಿನಿಂದ ಮನೆಗೆ ಬರುತ್ತಿದ್ದುದನ್ನು ಕಂಡ ಕೂಡಲೇ ಮಾಮಯ್ಯ ಬಂದ ಇನ್ನು ಸ್ನಾನಕ್ಕೆ ಹೊತ್ತಾಯಿತು ಎಂದು ಹೇಳಿ ಬೆರಣಿ ತಟ್ಟುವುದನ್ನು ನಿಲ್ಲಿಸಿ ಸ್ನಾನಕ್ಕೆ ಹೋಗುತ್ತಿದ್ದರು ವಿದ್ಯಾರ್ಥಿಗಳು ವೆಂಕಟರಾಮ ಭಟ್ಟರವರ ಮನೆಯಲ್ಲಿ ಯಾವಾಗಲೂ ನಾಲ್ಕೈದು ಮಂದಿ ವಿದ್ಯಾರ್ಥಿಗಳಿರುತ್ತಿದ್ದರು ಮಡಿಯ ನೂರು ಹೆಬ್ಬಣ್ಣಿ ಗುಡಿಪಲ್ಲಿ ನಂಗಲಿ ಮೊದಲಾದ ಆ ತಾಲೂಕಿನ ಗ್ರಾಮಗಳಿಂದ ಮಾತ್ರವೇ ಅಲ್ಲದೆ ಮದನಪಲ್ಲಿ ಪುಂಗನೂರು ಮೊದಾದ ಕಡೆಗಳಿಂದಲೂ ಬಂದವರು ಆ ವಿದ್ಯಾರ್ಥಿಗಳು ಅವರಿಗೆ ಪ್ರಯೋಗ ಜ್ಯೋತಿಷಾಸ್ತ್ರ ಧರ್ಮಶಾಸ್ತ್ರ ಕೊಂಚ ಸಂಸ್ಕೃತ ಸಾಹಿತ್ಯ ಇಷ್ಟನ್ನು ವೆಂಕಟರಾಮ ಭಟ್ಟರು ಕಲಿಸುತ್ತಿದ್ದರು ಕೆಲ ಯಜುರ್ವೇದದ ಸಂಹಿತೆ ಬ್ರಾಹ್ಮಣ ಭಾಗಗಳನ್ನು ಅರಣ್ಯಕವನ್ನು ಹೇಳಿಕೊಡುತ್ತಿದ್ದರು ಅವರು ಅನ್ನದಾನಿಗಳೆಂದು ಅಧ್ಯಾಪಕರೆಂದು ಹೆಸರಾಗಿದ್ದವರು ಆ ಮನೆ ಅನ್ನದಾನಕ್ಕೆ ಪ್ರಸಿದ್ಧವಾಗಿದ್ದರಿಂದಲೇ ಅನ್ನಂಭಟ್ಟರು ಅನ್ನಪೂರ್ಣಮ ಎಂಬ ಹೆಸರುಗಳು ಆ ವಂಶದುದ್ದಕ್ಕೂ ಬಂದಿವೆ ವೆಂಕಟರಾಮ ಭಟ್ಟರ ಪೂರ್ವಿಕರು ರೇವಣೂರು ರೇಣೂರು ಅಥವಾ ರೋಣೂರು ಎಂಬ ಸ್ಥಳದವರು ಆ ಊರು ಎಲ್ಲಿದೆಯೋ ವೆಂಕಟರಾಮ ಭಟ್ಟರಿಗೆ ಗೊತ್ತಿರಲಿಲ್ಲ ರೇಣೂರು ಎಂಬ ಹೆಸರಿನ ಊರುಗಳು ಅನೇಕ ಇವೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಹಳ್ಳಿ ಇದೆ ಆದರೆ ಇದು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟದಲ್ಲ ನಿವೃತ್ತಿ ತಿಪ್ಪಾಭಟ್ಟರು ವೆಂಕಟರಾಮ ಭಟ್ಟರ ಪತ್ನಿ ಮಾತೃಶ್ರೀ ಅಕ್ಕಯ್ಯಮ್ಮನವರು ಮಡಿಯನೂರಿನವರು ಮಡಿಯನೂರು ಎಂಬುದು ಅಗ್ರಹಾರ ಮುಲಕನಾಡು ವೈದಿಕ ಬ್ರಾಹ್ಮಣರ ಅಗ್ರಹಾರ ಒಂದಾನೊಂದು ಕಾಲದಲ್ಲಿ ಅದು ವಿದ್ವಾಂಸರಿಂದ ತುಂಬಿದ್ದದೆಂದು ತೋರುತ್ತದೆ ಅಲ್ಲಿಯ ಮನೆತನಗಳ ಹೆಸರುಗಳೇ ಇದನ್ನು ತೋರಿಸುತ್ತದೆ ಶ್ರೀಧರುವಾರು ನೈಷಧಂವಾರು ಪುರಾಣಂವಾರು ಪಾರಾಯಣಂವಾರು ನಿವೃತ್ತಿವಾರು ಹೀಗೆ ಹೆಸರುಗಳು ಅಕ್ಕಯ್ಯಮ್ಮನವರು ನಿವೃತ್ತಿ ತಿಪ್ಪಾಭಟ್ಟರವರ ತಂಗಿ ತಿಪ್ಪಾ ವಿದ್ವಾಂಸರು ವೇದಾಧ್ಯಯನ ಮಾಡಿದ್ದದ್ದಲ್ಲದೆ ಸಾಹಿತ್ಯದಲ್ಲಿಯೂ ಪರಿಶ್ರಮ ಮಾಡಿದ್ದರು ಶ್ರಾದ್ದಾದಿ ಸಂದರ್ಭಗಳಲ್ಲಿ ಭೋಜನಕ್ಕೆ ಕುಳಿತಾಗ ವಾಖ್ಯಾನಕ್ಕೋ ವಾಕ ವಾಕ್ಯಾರ್ಥಕ್ಕೋ ಪ್ರಾರಂಭಿಸುವರು ಇದನ್ನು ಅವರ ಭಾವಾಮೈದ ವೆಂಕಟರಾಮ ಭಟ್ಟರು ತಿಪ್ಪಯ್ಯ ತಕರಾರ್ ಎಂದು ಹಾಸ್ಯ ಮಾಡುತ್ತಿದ್ದರು ತಿಪ್ಪಯ್ಯನ ತಕರಾರುಗಳಿಗೆ ಕೊನೆಯೇ ಇಲ್ಲ ನಿವೃತ್ತಿ ತಿಪ್ಪ ತಮ್ಮ ಗಂಗಾಧರ ಶಾಸ್ತ್ರಿಗಳು ವೇದಾಧ್ಯಯನ ಸಂಪನ್ನರು ಕರ್ಮನಿಷ್ಠರು ನಮ್ಮ ಮನೆಯಲ್ಲಿ ಅವರು ಒಂದು ಮಂಡಲ ಸೂರ್ಯ ನಮಸ್ಕಾರ ಮಾಡಿದ್ದರಂತೆ ನನ್ನನ್ನು ನೋಡಿದಾಗಲೆಲ್ಲ ಅವರು ಮೈ ಮೇಲಿದ್ದ ಒಂದು ದೋತ್ರವನ್ನು ತೋರಿಸಿ ಇದು ನಿನ್ನ ತಾತ ಕೊಟ್ಟದ್ದು ಹೇಗಿದೆ ನೋಡು ಅಂಚು ಇಷ್ಟುದಿನವಾದರೂ ನೀನು ಸೂರ್ಯಪ್ರಸಾದದಿಂದ ಹುಟ್ಟಿದವನು ಆದ್ದರಿಂದ ನೀನು ಬಹಳ ಶುಚಿಯಾಗಿ ಭಕ್ತಿಯಿಂದ ಇರಬೇಕು ಎನ್ನುತ್ತಿದ್ದರು ಅವರು ಶಿವರಾತ್ರಿಯ ಸಂದರ್ಭ ಗಳಲ್ಲೂ ಕಾರ್ತಿಕ ಸೋಮವಾರಗಳಲ್ಲೂ ನಮ್ಮ ಮನೆಯಲ್ಲಿ ರುದ್ರಾಭಿಷೇಕ ಮಾಡಿಸಲು ಬರುತ್ತಿದ್ದರು ಮಹಾನ್ಯಾಸದಲ್ಲಿ ಅವರು ಕಂಖಂ ಘಂ ಗುಂ ಇತ್ಯಾದಿಯಾಗಿ ಹೇಳುತ್ತಿದ್ದಾಗ ಅದೇನೋ ಬಾಲಪಾಠ ಹೇಳುತ್ತಿದ್ದರೆನಿಸುತ್ತಿತ್ತು ನನಗೆ ತಿಪ್ಪಾಭಟ್ಟರ ಸಂಪಾದನೆ ಪ್ರಸ್ತಾವ ಬಂದಾಗ ಆ ವೈದಿಕ ಬ್ರಾಹ್ಮಣರ ಜೀವನ ಸ್ಥಿತಿಯನ್ನು ಕುರಿತು ಒಂದು ಮಾತು ಹೇಳಲೇಬೇಕೆನಿಸುತ್ತದೆ ಮಡಿಯನೂರು ಮುಡಿಯನೂರು ಅಗ್ರಹಾರವೆಂದು ಹೇಳಿದೆ ಅಲ್ಲಿದ್ದ ಬ್ರಾಹ್ಮಣರೆಲ್ಲ ವೃತ್ತಿದಾರರು ಎಂದರೆ ಯಾರೋ ಪೂರ್ವದ ಮಹಾರಾಜ ವೇದಶಾಸ್ತ್ರಾಭಿವೃದ್ಧಿ ಎಂದು ತತ್ತಿಯಾಗಿ ಬಿಟ್ಟಿದ್ದ ಜಮೀನಿನಲ್ಲಿ ಭಾಗಸ್ಥರು ಆ ಜಮೀನುಗಳಿಂದ ಬರುತ್ತಿದ್ದ ಭತ್ತರಾಗಿಗಳೇ ಈ ವೈದಿಕ ಬ್ರಾಹ್ಮಣರ ಜೀವನಾಧಾರ ಅವರು ಹಳೆಯ ಕಾಲದ ಮಣ್ಣು ಮಾಳಿಗೆಯ ಮನೆಗಳಲ್ಲಿದ್ದುಕೊಂಡು ಬ್ರಹ್ಮದಾಯ ಜಮೀನಿನ ಉತ್ಪತ್ತಿಯಿಂದ ಜೀವನ ಸಾಗಿಸುತ್ತಿದ್ದರು ಅವರಿಗೆ ಹಣದ ಎಂದರೆ ನಾಣ್ಯದ ಅವಶ್ಯಕತೆ ಬಹುಕೊಂಚವಾಗಿತ್ತು ತಿಂಗಳಿಗೆ ಸರಾಸರಿ ಆರು ದಿನವರೆಗೆ ಸಂಪಾದನೆ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹೊರಟು ಸಂಜೆ ಆರು ಆರೂವರೆ ಗಂಟೆಯ ವೇಳೆಗೆ ಮುಳಬಾಗಿಲಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಕೊಡುವರು ತಿಪ್ಪಭಟ್ಟರದು ಸ್ಥೂಲ ದೇಹ ಎತ್ತರವಾದ ಆಳು ನಡಿಗೆ ಮಂದ ಶನಿವಾರ ಸಂಜೆ ವೈಶ್ಯ ಮಹಾಜನರು ಆಂಜನೇಯನ ಗುಡಿಗೆ ಬಂದು ಸ್ವಾಮಿಯ ದರ್ಶನ ಮಾಡಿದ ಬಳಿಕ ಬ್ರಾಹ್ಮಣರಿಗೆ ತಲಾ ಒಂದೊಂದು ದಮ್ಮಡಿ ದಾನ ಮಾಡುವರು ಹೀಗೆ ತಿಪ್ಪಯ್ಯನ ಸಂಪಾದನೆ ವಾರಕ್ಕೆ ಸುಮಾರು ಹತ್ತು ಕಾಸು ತಿಂಗಳಿಗೆ ನಲವತ್ತ ನಲವತ್ತೈವತ್ತು ಕಾಸು ಇದರ ಜೊತೆಗೆ ತಿಂಗಳಿಗೆ ಎರಡು ಏಕಾದಶಿ ಅಂದು ಸಂಜೆಯು ಸಂಪಾದನೆ ಎಂಟು ಹತ್ತು ಕಾಸು ಮಾರನೆಯ ದಿನ ವೈಶ್ಯರಲ್ಲಿ ದ್ವಾದಶಿ ಕಟ್ಟಲೆ ಕೊಡುವವ ಕೊಡುವರು ಒಂದೊಂದು ಮನೆಯಲ್ಲಿ ಆರಾರು ಕಾಸಿನಂತೆ ನಾಲ್ಕೈದು ಮನೆ ಸೇರಿದರೆ ಇಪ್ಪತ್ತೈದು ಮೂವತ್ತು ಕಾಸು ಹೀಗೆ ಒಟ್ಟು ಎಂಬತ್ತೈದು ತೊಂಬತ್ತು ಕಾಸು ಇದು ಅವರ ನಗದು ಸಂಪಾದನೆ ಇದರ ಮೇಲೆ ಶ್ರಾದ್ದಾದಿಗಳಲ್ಲಿ ಬಂದ ದಕ್ಷಿಣೆ ಅದು ಸರಾಸರಿ ವಶಕ್ಕೆ ಒಂದೆರಡು ರೂಪಾಯಿ ಹೀಗೆ ವರ್ಷದ ನಗದು ಸಂಪಾದನೆ ಹನ್ನೆರಡು ರೂಪಾಯಿ ಬಹಳ ಧಾರಾಳವಾಗಿ ಲೆಕ್ಕ ಮಾಡಿದರೆ ಹೀಗಿದ್ದರೂ ತಿಪ್ಪಾಭಟ್ಟರು ಶೃಣೀಕೃತ ಪುರಂದರರಾಗಿದ್ದರು ಯಾರಿಗೂ ತಲೆ ತೆಗೆಸಿದ್ದಿಲ್ಲ ಮುಖ ಕಹಿ ಮಾಡಿದ್ದಿಲ್ಲ ತಾವು ನಗುತ್ತಾ ಇತರರನ್ನು ನಗಿಸುತ್ತಾ ಸಂತೋಷದಿಂದ ಆಯುಷ್ಯವನ್ನು ಕಳೆದರು ಅವರ ಕುಟುಂಬ ದೊಡ್ಡದಾಗಿತ್ತು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಬಂದು ಬಳಗ ಎಲ್ಲರೂ ಇದ್ದರು ಒಂದು ದಿವಸವೂ ತುಪ್ಪಾ ಭಟ್ಟರು ಕಿರಿಕಿರಿಪಟ್ಟವರಲ್ಲ ಆ ಜನಕ್ಕೆ ಬಡತನವೆಂಬುದರ ಅರಿವೇ ಇರಲಿಲ್ಲವೆನ್ನಿಸುತ್ತದೆ ಅಕ್ಕಮ್ಮಯ್ಯ ಅಕ್ಕಯ್ಯಮ್ಮನವರ ಪಾಕ ಪರಿಟವಣೆ ಅಡಿಗೆಯಲ್ಲಿ ಅಕ್ಕಯ್ಯಮ್ಮನವರು ಎತ್ತಿದ ಕೈ ಅವರು ಬಗೆಬಗೆಯ ಪಾಕಗಳನ್ನು ಮಾಡುತ್ತಿದ್ದರು ಅದರಲ್ಲಿ ಮೊದಲು ಹೇಳಬೇಕಾದದ್ದು ಕಜ್ಜಾಯ ಒಬ್ಬಟ್ಟು ಮಾವಿನಕಾಯಿ ಹುಳಿ ಕಜ್ಜಾಯ ಮಾಡುವುದು ಕಷ್ಟದ ಕೆಲಸ ಮೊದಲು ಅಕ್ಕಿ ಒಳ್ಳೆಯದಾಗಿರಬೇಕು ಅಕ್ಕಿಯನ್ನು ನೆನೆ ನೆನೆ ಹಾಕಬೇಕು ಹದವರಿತು ಅದನ್ನು ನೆರಳಿನಲ್ಲಿ ಹಾರ ಹಾಕಬೇಕು ಮುಪ್ಪಾಗ ಮೌಸ ಪಾಲು ಆರಿದ ಮೇಲೆ ಅದನ್ನು ಕಲ್ಲಿನ ಒರಳಿನಲ್ಲಿ ಮರದ ಒಲಕೆಯಿಂದ ಕುಟ್ಟಬೇಕು ಕುಟ್ಟಿ ಹಿಟ್ಟು ಮಾಡಬೇಕು ಇದು ಮೊದಲನೆಯ ಘಟ್ಟ ಈ ಕಾಲದ ಫ್ಲೋರ್ಮಿಲ್ ಯಂತ್ರದಲ್ಲಿ ಅಕ್ಕಿ ಬೀಸಿಸಿ ಮಿಕ್ಸರ್ ಯಂತ್ರದಲ್ಲಿ ದಿಢೀರ್ ಹಿಟ್ಟು ಮಾಡುವ ಜನಕ್ಕೆ ರೆಟ್ಟೆ ಬಿದ್ದು ಹೋದಿತ್ತು ಆ ಕ್ರಮದಿಂದ ಈಗ ಆ ಪ್ರಯಾಸವೂ ಇಲ್ಲ ಆ ಗಮಲೂ ಇಲ್ಲ ಬಲಿತ ತೆಂಗಿನಕಾಯಿ ತುರಿ ಹುರಿದ ಎಳ್ಳು ಮನೆಯಲ್ಲಿ ಆದ ಹೈನಿನ ತುಪ್ಪ ಇವುಗಳಿಂದ ಕಜ್ಜಾಯಕ್ಕೆ ಬರುತ್ತಿದ್ದ ಗಮಲು ವರ್ಣಿಸಲಾಗದು ಈಗ ನಾವು ಸಿಹಿಯನ್ನು ಕಾಣುತ್ತೇವೆ ಬೆಲ್ಲ ಹಾಕಿದ್ದೆಲ್ಲ ಸಿಹಿಯಾಗಿರುತ್ತದೆ ಆದರೆ ಪದಾರ್ಥಗಳ ಹದದಿಂದ ಬರತಕ್ಕದ್ದು ಗಮಲು ಹದ ತಿಳಿದುಕೊಳ್ಳಬೇಕು ಅಕ್ಕಯ್ಯಮ್ಮನವರಿಂದ ಮಾವಿನಕಾಯಿ ಹುಳಿ ಎಂಬುದು ಈಗ ಬಹು ಅಪರೂಪ ಮೂವತ್ತು ನಲವತ್ತು ವರ್ಷಗಳಿಂದ ನಾನು ಅದನ್ನು ಕಂಡಿಲ್ಲ ಮುಳಬಾಗಿಲಿನಲ್ಲಿ ಕಸಿ ಮಾವಿನಕಾಯಿಯೂ ಇರಲಿಲ್ಲ ಅಕ್ಕಯ್ಯಮ್ಮನವರು ಹಿಂದಿನ ನಾಡುಕಾಯನ್ನು ಅದು ಮುಪ್ಪಾಗ ಪಾಲು ಬಲಿತಿರುವಾಗ ಮೆತ್ತಗಾಗುವುದಕ್ಕೆ ಮುಂಚೆ ದೋರೆಗಾಯನ್ನು ಹೇಗೋ ಅದರ ಹುಳಿ ಮುರಿಸಿ ಬೆಲ್ಲ ಸೇರಿಸಿ ಮಾಡುತ್ತಿದ್ದರು ಅದು ಅನ್ನಕ್ಕೆ ಅನುಪಾನವಾದ ಹುಳಿ ಎಂದರೆ ಹುಳಿ ಇಲ್ಲ ಪಾಯಸವೆಂದರೆ ಪಾಯಸ ಆ ಹುಳಿ ಸಿಹಿಗಳ ಬೆರಕ್ಕೆ ಒಂದು ವಿಧವಾದ ಮಧು ದಿಲ್ಲಿ ಬಾದ ಔರಂಗೇಬನ ತಂಗಿ ಜೆ ಬುನಿಸಾ ಮೇನಾದಲ್ಲಿ ಹೋಗುತ್ತಿದ್ದಳಂತೆ ಬೋವಿಗಳು ಮೇನಾ ಹೊತ್ತು ನಡೆಯುತ್ತಿದ್ದರು ಅದು ಕಾಡು ಪ್ರದೇಶ ಅದರ ಸೊಬಗನ್ನು ನೋಡಲೆಂದು ಆಕೆ ಮೇನೆಯ ಪರದೆಯನ್ನು ಸರಿಸಿ ಈ ಕಡೆ ಆ ಕಡೆ ವೀಕ್ಷಿಸುತ್ತಿದ್ದಳು ಆಕೆಯ ದೃಷ್ಟಿ ಒಬ್ಬ ಹುಡುಗನ ಮೇಲೆ ಬಿತ್ತು ಅವನು ಅಲ್ಲಿ ದನ ಆಕೆ ಆತನನ್ನು ಬಳಿಗೆ ಕರೆದು ಮಾತನಾಡಿಸಿದಳು ಆಕೆಯ ಸಂಸ್ಕೃತ ಅಭ್ಯಾಸ ಮಾಡಿದಳು ತನ್ನ ಅಣ್ಣ ಮುರಾದನಂತೆ ಬಹುಶಃ ಸಂಸ್ಕೃತದಲ್ಲಿಯೋ ಸಂಸ್ಕೃತ ಮಿಶ್ರಿತವಾದ ಉರ್ಜು ಭಾಷೆಯಲ್ಲಿಯೋ ಮಾತನಾಡಿಸಿರಬೇಕು ನೀನು ಯಾರು ನಿನ್ನ ಜೀವನವೇನು ಇತ್ಯಾದಿ ಅದಕ್ಕೆ ಆ ಬಾಲಕ ಉತ್ತರ ಕೊಟ್ಟನಂತೆ ತರುಣಂ ಸರ್ವ ಶಾಖಂ ನವೋದನಂ ಪಿಚ್ಚಲಾನಿ ಚ ದದಿನಿ ಅಲ್ಪವ್ಯಯೇನ ಸುಂದರಿ ಗ್ರಾಮ್ಯ ಜನೋ ಮೃಷ್ಟಮಷ್ಣಾತಿ ಎಳೆಯ ಹರವೆಯ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಅನ್ನ ಮುಟ್ಟಿದರೆ ಬೆರಳು ಜಾಯಿಸುವಂತಿರುವ ಗಡ್ಡೆ ಮೊಸರು ಖರ್ಚು ಹೆಚ್ಚಾಗದ ಇಂಥ ಊಟದಿಂದ ಹಳ್ಳಿಯ ಜನರು ಮೃಷ್ಟಾನ ಭೋಜನವನ್ನುಂಡಂತೆ ತೃಪ್ತರಾಗಿರುತ್ತಾರೆ ಇಂಥದು ಎಪ್ಪತ್ತು ವರ್ಷಗಳ ಹಿಂದಿನ ಒಂದು ದಿನ ದ್ವಾದಶಿ ಆ ಸ್ಕೂಲಿಗೆ ಬೆಳಗ್ಗೆ ರಜಾ ನಾವು 8 ಹತ್ತು ಮಂದಿ ವಿದ್ಯಾರ್ಥಿಗಳು ಒಂಬತ್ತು ಗಂಟೆ ಸುಮಾರಿಗೆ ಸೇರಿದೆವು ಊರಿನ ಪೂರ್ವದ ಕಡೆ ನರಸಿಂಹತೀರ್ಥಕ್ಕೆ ಹೋಗುವ ರಸ್ತೆಯಲ್ಲಿ ನಮ್ಮ ಶಿಕಾರಿ ಸಾಲು ಮರಗಳಲ್ಲಿ ಮರಗಳು ಹೆಚ್ಚು ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ಮರದ ಮೇಲೆ ಹತ್ತಿ ಯಥೇಷಿತವಾಗಿ ಹಣ್ಣು ತಿಂದೆವು ಮರದಿಂದಿಳಿದ ಮೇಲೆ ನಾವು ಮಾಡಿದ್ದನ್ನು ಯಾರಾದರೂ ಕಂಡು ಹಿಡಿದಾರೆಂಬ ಭಯ ನಮ್ಮ ಮನಸ್ಸಿಗೆ ಬಂತು ನೇರಳೆ ಹಣ್ಣು ನೆಗಡಿ ಕೆಮ್ಮು ತರತಕ್ಕದೆಂದು ಅಪವಾದ ಆದ್ದರಿಂದ ನಲಗೆಯ ಮೇಲಿನ ನೀಲಿಯನ್ನು ಕಳೆಯಬಲ್ಲ ವಸ್ತುವನ್ನು ಹುಡುಕುವ ಹುಡುಕ ಹೊರಟೆವು ಹುಣಸೆಕಾಯಿ ಹುಣಸೆ ಮರದ ಮೇಲೆ ಹತ್ತಿ ಹುಣಸೆಕಾಯಿಯನ್ನು ತಿಂದೆವು ಬಹಳ ದೊಡ್ಡ ಸಾಹಸವನ್ನು ಮಾಡಿದೆವೆಂದು ಮೈ ಸ್ಕೂಲಿಗೆ ಬಂದೆವು ನಾವು ಅಲ್ಲಿಗೆ ಬರುವ ವೇಳೆಗೆ ನನ್ನ ತಂದೆ ಒಂದು ದೊಡ್ಡ ಕನ್ನಡಿಯನ್ನು ಸಿದ್ಧಪಡಿಸಿಟ್ಟುಕೊಂಡಿದ್ದರು ನಮ್ಮನು ಒಬ್ಬೊಬ್ಬರನ್ನು ಕರೆದು ನಾಲಿಗೆ ನೀಡು ಎನ್ನುವುದು ಕನ್ನಡಿ ತೋರಿಸುವುದು ಆಗ ನಮಗೆ ಗೊತ್ತಾಯಿತು ನಮ್ಮ ಕಳ್ಳತನದ ಗುರುತು ಅಳಿಸಿ ಹೋಗಿರಲಿಲ್ಲವೆಂದು ನನಗೆ ಕೊಂಚ ಬೆತ್ತದ ಸೇವೆಯೂ ಆಯಿತು ನಾವು ಗುಸಗುಸ ಮಾತನಾಡಿಕೊಂಡೆವು ನಮ್ಮ ಸಾಹಸವನ್ನು ಯಾರು ತಿಳಿಸಿರಬಹುದು ಎಂದು ಆ ದಿನ ಸಂಜೆ ಗುಟ್ಟು ಹೊರಕ್ಕೆ ಬಂತು ವೆಂಕಟರಾಮ ಭಟ್ಟರು ನಗು ನನ್ನನ್ನು ಕೇಳಿದರು ಗಟ್ಟಿಯಾಗಿ ಹೊಡೆದನೋ ಮೆತ್ತಗೆ ಹೊಡೆದನೋ ಗಟ್ಟಿಯಾಗಿ ಹೊಡೆಯಬೇಡ ಎಂದು ನಾನು ಹೇಳಿದ್ದೆ ಆ ಬೆಳಿಗ್ಗೆ ವೆಂಕಟರಾಮ ಭಟ್ಟರು ಕುದುರೆಯ ಮೇಲೆ ಕುಳಿತು ಯಾವುದೋ ಹಳ್ಳಿಯಿಂದ ಹಿಂತಿರುಗುತ್ತಿದ್ದರು ನಾನು ಮರದ ಮೇಲಿದ್ದದ್ದನ್ನು ನೋಡಿದ್ದರು ಅಲ್ಲಿಯೇ ನನ್ನನ್ನು ಹೆಚ್ಚಿಸಬಹುದಾಗಿತ್ತು ಹಾಗೆ ದಾರಿಯಲ್ಲಿ ನನ್ನ ತಂದೆಯನ್ನು ಕಂಡಾಗ ಅವರ ಸಂಗಡ ಹೇಳಿದರು ಕಾರಣವನ್ನು ಭಟ್ಟರೆ ವಿವರಿಸಿದರು ನೆರಳೆ ಹಣ್ಣು ತಪ್ಪಲ್ಲ ನಾಲ್ಕು ಹಣ್ಣು ತಿಂದರೆ ಏನಾಗುತ್ತದೆ ಮೈಯನ್ನು ಅದಕ್ಕೆ ಒಗ್ಗಿಸಿಕೊಳ್ಳಬೇಕು ಮತ್ತು ಹುಡುಗರ ಸಂತೋಷಕ್ಕೆ ಭಂಗ ಮಾಡಬಾರದು ಆದರೆ ಇರುವ ಅಪಾಯವನ್ನು ಅವರಿಗೆ ತಿಳಿಸಬೇಕು ನೇರಳೆ ಮರದಲ್ಲಿ ಅಪಾಯವಿರುವುದು ಅದರ ರೆಂಬೆಗಳಲ್ಲಿ ರೆಂಬೆಗಳು ಬೇಗ ಮುರಿಯುತ್ತವೆ ಮುರಿದು ಕೆಳಕ್ಕೆ ಬಿದ್ದರೆ ಹುಡುಗರ ಕೈಯೋ ಕಾಲೋ ಮುರಿದಿತ್ತು ಎಂದು ಭಯ ಇದಕ್ಕೋಸ್ಕರ ಹುಡುಗರನ್ನು ಎಚ್ಚರಿಸುವಂತೆ ಹೇಳಿದೆ ನಿಮ್ಮಪ್ಪನ ಕೈಪೆಟ್ಟು ಜೋರಾದದ್ದು ಹೋಗಲಿ ಬಿಡು ನಮ್ಮ ತಂದೆ ಆ ಹೊತ್ತು ಅಷ್ಟು ಬಲವಾಗಿಯೇನೂ ಹೊಡೆಯಲಿಲ್ಲ ನಗುತ್ತಿದ್ದರು ಶಿವಶಂಕರ ಶಾಸ್ತ್ರಿಗಳು ನಮ್ಮ ಮನೆಗೆ ಶಿವಶಂಕರ ಶಾಸ್ತ್ರಿಗಳೆಂಬುವರೊಬ್ಬರು ಪೋಚಂಬಟ್ಲು ನರಸಿಂಹಶಾಸ್ತ್ರಿಗಳೆಂಬುವರೊಬ್ಬರು ಹವ್ಯ ಕವ್ಯಗಳಿಗೆ ಬರುತ್ತಿದ್ದರು ಅದರಲ್ಲಿ ಶಿವಶಂಕರ ಶಾಸ್ತ್ರೀಗಳನ್ನು ನಾನು ಒಂದು ನೂರು ಸಲವಾದರೂ ನೋಡಿರಬಹುದು ಅವರ ಬಟ್ಟೆ ಚಿಂದಿ ಇಲ್ಲದ ಇಲ್ಲದನ್ನು ಒಂದು ಸಲವೂ ಕಂಡಿಲ್ಲ ಆದರೆ ಬಟ್ಟೆ ಹರಕಲು ಎಂಬುದರ ಪರಿವಯೇ ಅವರಿಗಿರಲಿಲ್ಲ ಹರಕಲು ಬಟ್ಟೆಯನ್ನು ಹೊಲಿಯುತ್ತಿರಲಿಲ್ಲ ಹರಿದ ಅಂಚುಗಳನ್ನು ಕೈಯಿಂದ ಗಂಟು ಹಾಕಿರುತ್ತಿದ್ದರು ಯಾವಾಗಲೂ ಅವರ ಮೈ ಮೇಲೆ ಈ ಗಂಟುಗಳ ಚಿಂದಿಗಳು ಬಟ್ಟೆಯ ಹರಕಲು ಅವರ ಗಡ್ಡದ ಮೇಲಿನ ಕೂದಲಿನಂತೆ ಸ್ವಾಭಾವಿಕವಾದದ್ದು ಹರಿದಿರುವ ಕಡೆ ಹೊಲಿದಾದರೂ ಹಾಕಿಕೊಳ್ಳಬಹುದಲ್ಲ ಎಂದರೆ ಶಾಸ್ತ್ರಿಗಳು ಚೇಚೆ ಹೊರಿದ ಬಟ್ಟೆಯನ್ನು ಬ್ರಾಹ್ಮಣ ಹುಡುದೆಂದರೇನು ಅದು ಶಾಸ್ತ್ರವಿರೋಧ ಎನ್ನುತ್ತಿದ್ದರು ಇದನ್ನು ಪ್ರಸ್ತಾವಿಸುವುದರ ಅರ್ಥವೇನು ಅವರು ವೇದ ಹಾಡಿದ್ದು ಹಾಡಿದ್ದೆ ಎರಡು ಹೊತ್ತಿನ ಭೋಜನ ಅದು ಹೆಚ್ಚಿನ ತರಕಾರಿಗಳಾಗಲಿ ಭಕ್ಷ್ಯ ಭೋಜ್ಯಗಳಾಗಲಿ ಇಲ್ಲದ್ದು ಸ್ನಾನಕ್ಕೆ ಕೆರೆಯ ನೀರು ಹಣೆಗೆ ವಿಭೂತಿ ಇಷ್ಟಿದ್ದರೆ ಅವರಿಗೆ ಅಷ್ಟೈಶ್ವರ್ಯವಿದ್ದಂತೆ ಅವರು ಯಾರೂ ಯಾಚನೆಗೆ ಹೊರಟವರಲ್ಲ ಯನ ಪ್ರತಿಗ್ರಹ ಇವೆರಡು ಕರ್ತವ್ಯವೆಂಬ ಬುದ್ಧಿಯಿಂದಲೇ ಇದ್ದವರು ಅತ್ಯಶನಾದೀಪ ಉಗ್ರಾತ್ ಪ್ರತಿಗ್ರಹಾತ್ ಈ ಪಾಪಗಳಿಂದ ನಮ್ಮನ್ನು ಉಳಿಸು ಭಗವಂತ ಎಂದು ಬೇಡುತ್ತಿದ್ದವರು ಇಂಥ ಜನಕ್ಕೆ ರೈಸಿಂಗ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜೀವನ ಸೌಕರ್ಯದ ಮಟ್ಟವನ್ನು ಏರಿಸುವುದು ಎಂಬ ಮಹಾಮಂತ್ರದ ಯುಗದಲ್ಲಿ ಹಳೆಯ ನೆಮ್ಮದಿ ಹೋಯಿತು ಹಳೆಯ ಮನೋನೈರ್ಮಲ್ಯ ಹೋಯಿತು ಹೊಸ ಸಂಪತ್ತು ಬರಲಿಲ್ಲ ಆಗ ಅವರು ಮಾಡುತ್ತಿದ್ದ ಊಟ ಈಗ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ದುರ್ಲಭವಾಗಿದೆ ದಿನಚರಿ ವೆಂಕಟರಾಮ ಭಟ್ಟರ ದಿನಚರಿ ಹೀಗೆ ಬೆಳಗಿನ ಜಾವ ಐದು ಗಂಟೆಗೆ ಅಧ್ಯಯನ ಪ್ರಾರಂಭ ಸುಮಾರು ಆರು ಆರೂವರೆ ಆದ ಮೇಲೆ ಆ ದಿನ ಪುರೋಹಿತ ಕಾರ್ಯವಿದ್ದ ಹಳ್ಳಿಗೆ ಕುದುರೆಯ ಮೇಲೆ ಹೊರಡುವರು ಸುಮಾರು ಹತ್ತು ಗಂಟೆಯ ವೇಳೆಗೆ ಹಿಂದಿರುಗಿ ಬಂದು ವೈಶ್ಯರ ಮನೆಗಳಲ್ಲಿ ಕೆಲಸ ಅಲ್ಲಿಗೆ ಹೋಗುವರು ಮನೆಗೆ ಸುಮಾರು ಹನ್ನೊಂದು ಗಂಟೆಗೆ ವಾಪಸ್ಸಾಗುವರು ಆಗ ತಮ್ಮ ಮನೆಯೊಳಕ್ಕೆ ಹೋಗುವುದಕ್ಕೆ ಮುಂಚೆ ನಮ್ಮ ಮನೆಯ ಮುಂದೆ ನಿಂತು ಮಾವಯ್ಯ ಗುಂಡು ಎಂದು ಕೂಗು ನಾನು ಒಡನೆಯೇ ಅವರ ಮನೆಯೊಳಕ್ಕೆ ಹೋಗುತ್ತಿದ್ದೆ ಆ ವೇಳೆಗೆ ಅವರು ಮೂಟೆ ಬಿಚ್ಚಿ ಆ ತಮಗೆ ಉಪಾಯನವಾಗಿ ಬಂದಿದ್ದ ಸಾಮಗ್ರಿಯ ಗಂಟನ್ನು ಬಿಚ್ಚುವರು ಅದರಲ್ಲಿದ್ದ ಕೊಬ್ಬರಿ ಚೂರು ಬೆಲ್ಲ ಖರ್ಜೂರ ಬಾಳೆಹಣ್ಣುಗಳನ್ನು ನನಗಾಗಿ ತೆಗೆದಿಡುತ್ತಿದ್ದರು ಅಕ್ಕಿ ಬೇಳೆ ಕುಂಬಳಕಾಯಿ ಚೂರು ತಮ್ಮ ಅಡಿಗೆ ಮನೆಗೆ ಕೊಡುತ್ತಿದ್ದರು ಅದರಲ್ಲಿದ್ದ ದಕ್ಷಿಣೆಯ ಕಾಸುಗಳನ್ನು ನಡುಮನೆಯ ಕಂಬದ ಮೇಲಣ ಬೋದಿಗೆಯಲ್ಲಿ ಇಡುತ್ತಿದ್ದರು ಬೋದಿಗೆ ಬ್ಯಾಂಕು ಈ ಬೋದಿಗೆ ಎಂಬುದು ಒಂದು ವಿಶೇಷ ವಿಷಯ ಬೋದಿಗೆ ಎಂದರೆ ಮರದ ಕಂಬದ ಮೇಲೆ ನಾಲ್ಕು ದಿಕ್ಕುಗಳಿಂದ ಬಂದ ದಿಮಿಗಳು ಸೇರಿದ ಕಡೆ ಆಗುವ ನಾಲ್ಕು ಮೊಡಕ್ಕುಗಳು ಈ ಬೋದಿಗೆಯ ಗೂಡೆ ನಮ್ಮ ಗುರುಗಳ ಐರನ್ ಸೇಫ್ ನಾಲ್ಕು ಮೊಡಕುಗಳ ಪೈಕಿ ಒಂದರಲ್ಲಿ ದುಡ್ಡು ಇನ್ನೊಂದರಲ್ಲಿ ಜನಿವಾರ ಮತ್ತು ಪವಿತ್ರಗಳು ಮೂರನೆಯದರಲ್ಲಿ ವಿಭೂತಿ ನಾಲ್ಕನೆಯದರಲ್ಲಿ ಮಂತ್ರಾಕ್ಷತೆಯ ಬಟ್ಟಲು ಈ ಬೋಧಿ ಯ ಪಕ್ಕದಲ್ಲಿ ಒಂದು ಜಂತಿಗೆಯ ಮೇಲೆ ದರ್ಬೆಯ ಕಟ್ಟು ಇನ್ನೊಂದು ಜಂತಿಗೆಯ ಮೇಲೆ ಪಂಚಾಂಗ ಇದಿಷ್ಟು ವರ ಸಂಪತ್ತು ಅವರಿಗೆ ಪೆಟ್ಟಿಗೆ ಬೇಕಾಗಿರಲಿಲ್ಲ ಅವರ ಹಣದ ಖರ್ಚಿನ ಸಂದರ್ಭಗಳು ಬಹಳ ಕಡಿಮೆ ಅವರು ಇತರರಿಗೆ ರಕ್ಷಣೆ ಕೊಡುತ್ತಿದ್ದುದುಂಟು ದಿನ ದಿನವೂ ಆಕಡೆಗೆ ಹುಲ್ಲು ಕೊಡುತ್ತಿದ್ದದ್ದುಂಟು ಸಂಜೆ ಗುಡಿಗೆ ಹೋದಾಗ ಹಲಗಾರತಿಯಲ್ಲಿ ಒಂದು ಮುಡುಪು ಹಾಕುತ್ತಿದ್ದುದುಂಟು ಇಂಥ ಖರ್ಚುಗಳಿಗೆ ಬ್ಯಾಂಕು ಅಲ್ಲಿ ಅವರಿಸ್ ಅವರಿರಿಸಿದ್ದ ಹಣಕಾಸನ್ನು ಯಾರು ಎಂದು ಮುಟ್ಟಿದವರಲ್ಲ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಮನೆಗೆ ಬಂದ ತರುವಾಯ ವೆಂಕಟರಾಮ ಭಟ್ಟರು ಸ್ನಾನಕ್ಕೆ ಹೊರಡುತ್ತಿದ್ದರು ಆ ವೇಳೆಗೆ ಅವರ ಶಿಷ್ಯರಲ್ಲೊಬ್ಬ ದೇವತಾರ್ಚನೆ ಮಾಡಿರುತ್ತಿದ್ದ ಬಟ್ಟರು ಸ್ನಾನ ಮಾಡಿ ಬರುವ ವೇಳೆಗೆ ಇಬ್ಬರು ಮೂವರು ವಿದ್ಯಾರ್ಥಿಗಳು ಅವರ ಮನೆಯಿಂದ ಹೊರಟು ಶಂಕರತೀರ್ಥ ಸೋಮೇಶ್ವರನ ಗುಡಿ ಆಂಜನೇಯ ಸ್ವಾಮಿ ಗುಡಿ ಕಾಶಿ ವಿಶ್ವೇಶ್ವರನ ಗುಡಿ ವಿಠಲ ಸ್ವಾಮಿಯ ಗುಡಿ ಈ ಪ್ರದೇಶಗಳಿಗೆ ಹೋಗಿ ಪರಸ್ಥಳದ ಬ್ರಾಹ್ಮಣರು ದಯಮಾಡಿ ಭೋಜನಕ್ಕೆ ಬರಬೇಕು ಎಂದು ಕರೆಯುತ್ತಿದ್ದರು ಪ್ರತಿದಿನವೂ ಇಂಥ ಅತಿಥಿ ಅಭ್ಯಾಗತರು ಇಬ್ಬರು ಮೂವರಾದರೂ ಇರುತ್ತಿದ್ದರು ಅವರು ವೆಂಕಟರಾಮ ಭಟ್ಟರ ಮನೆಗೆ ಬಂದು ಸ್ನಾನ ಮಾಡಿ ತಮ್ಮ ತಮ್ಮ ಆಧುನಿಕ ಗಳಿಗೆ ಕೂಡುತ್ತಿದ್ದರು ಕೆಲವರು ರುದ್ರಾಧ್ಯಾಯ ಹೇಳುವರು ಕೆಲವರು ಸೂರ್ಯ ನಮಸ್ಕಾರ ಮಾಡುವರು ಕೆಲವರು ನವಗ್ರಹ ಸೂಕ್ತಗಳನ್ನು ಹೇಳುವರು ಕೆಲವರು ಶಿವಕವಚ ಇಂದ್ರಾಕ್ಷಿ ಸ್ತೋತ್ರ ಮೊದಲಾದವನ್ನು ಪಾರಾಯಣ ಮಾಡುವರು ಹೀಗಾಗಿ ವೆಂಕಟರಾಮ ಭಟ್ಟರ ಅನಿಕವು ಇತರರ ಅನೇಕಗಳು ಮುಗಿಯುವ ವೇಳೆಗೆ ಹನ್ನೆರಡೂವರೆ ಒಂದು ಗಂಟೆ ಆಗುವುದು ಅನಂತರ ಭೋಜನದಲ್ಲಿ ಸಾಮಾನ್ಯವಾಗಿ ಪ್ರತಿದಿನವೂ ರಾಗಿಯೇ ಹಿಟ್ಟು ಇರುತ್ತಿತ್ತು ಭೋಜನ ಮುಗಿದ ಮೇಲೆ ಒಂದು ಗಂಟೆ ಹೊತ್ತು ವಿಶ್ರಾಂತಿ ಸುಮಾರು ಮೂರು ಗಂಟೆಗೆ ಪುನಃ ಅಧ್ಯಯನ ಪ್ರಾರಂಭವಾಗುವುದು ಐದೂವರೆಯವರೆ ಗಂಟೆಯವರೆಗೂ ನಡೆಯುವುದು ಆ ವೇಳೆಗೆ ವೇದಮೂರ್ತಿಗಳನ್ನು ನೋಡುವುದಕ್ಕಾಗಿ ಜನ ಬಂದಿರುತ್ತಿದ್ದರು ಸಂಜೆ ಭಟ್ಟರು ಸಾಮಾನ್ಯವಾಗಿ ಒಳಗಡೆಯ ಮೊಗಸಾಲೆಯಲ್ಲಿ ಅಥವಾ ಅಂಗಳದಲ್ಲಿ ಕುಳಿತಿರುತ್ತಿದ್ದರು ಸಾಮಾನ್ಯವಾಗಿ ಯೋಗಾಸನದಲ್ಲಿ ಕುಳಿತಿರುತ್ತಿದ್ದರು ಒಂದು ಸಣ್ಣ ಪಂಚೆಯನ್ನು ಬೆನ್ನು ಕಡೆಯಿಂದ ಮುಂಗಾಲುಗಳಿಗೆ ಸುತ್ತಿ ಯೋಗ ಬಿಗಿದಿರುವರು ಕೈಯಲ್ಲಿ ಒಂದು ಚಿಟಿಕೆ ನಸ್ಯ ಪಕ್ಕದಲ್ಲಿ ಪಂಚಾಂಗ ಬಿಲ್ವ ಪತ್ರದ ನಸ್ಯದ ಬುರುಡೆ ಇರುವು ವೆಂಕಟರಾಮ ಭಟ್ಟರು ನಸ್ಯ ಹಾಕಿಕೊಳ್ಳುತ್ತಿದ್ದದನ್ನು ನಾನು ಕಾಣೆ ಅವರು ನಸ್ಯದ ಚಿಟಿಕೆ ಕೈಯಲ್ಲಿ ಹಿಡಿದಿರುತ್ತಿದ್ದರು ಹಾಕಿಕೊಳ್ಳುತ್ತಿದ್ದುದು ತುಂಬಾ ಅಪರೂಪ ನರೆತ ತಲೆಯಿಂದ ಕಾಲಿನವರೆಗೂ ಚೊಕಟವಾಗಿರುತ್ತಿದ್ದರು ಅವರು ಕೊಳಕು ಸಹಿಸುತ್ತಿದ್ದವರಲ್ಲ ಭಟ್ಟರನ್ನು ನೋಡಲು ಬರುತ್ತಿದ್ದ ಜನ ಊರಿನಲ್ಲಿದ್ದ ಬಗೆ ಬಗೆಯ ಜಾತಿಗಳು ದರ್ಜೆಯವರು ವೈಶ್ಯರು ಬಣಜಿಗರು ಕುಂಬಾರರು ಒಕ್ಕಲಿಗರು ಬ್ರಾಹ್ಮಣರಂತೂ ಸರಿಯೇ ಸರಿ ಈ ಎಲ್ಲಾ ಜಾತಿಗಳವರು ಬರುತ್ತಿದ್ದರು ಈಗ ಹರಿಜನರೆಂದು ಕರೆಯಿಸಿಕೊಳ್ಳುವ ಜಾತಿಯವರು ಬರುತ್ತಿದ್ದರು ಕೆಲ ಕೆಲವರು ತಮ್ಮ ತಮ್ಮ ರೋಗ ವಿಯೋಗಾದಿ ದುಃಖಗಳನ್ನು ಹೇಳಿಕೊಳ್ಳುವರು ಕೆಲವರು ಗೃಹಛಿದ್ರಗಳನ್ನು ಹೇಳಿಕೊಳ್ಳುವರು ಕೆಲವರು ವಿವಾಹ ಘಟನೆಯ ಚಿಂತೆಗಳನ್ನು ಹೇಳುವರು ಕೆಲವರು ಮದುವೆ ಮುಂಚುಗಳಿಗೆ ಮುಹೂರ್ತ ನಿಶ್ಚಯ ಕೇಳುವರು ಸ್ನೇಹ ಉಪಶಾಂತಿ ಬಟ್ಟರು ಎಲ್ಲರ ಮಾತನ್ನು ತಾಳ್ಮೆಯಿಂದ ಕೇಳುವರು ಲಗ್ನ ಕಟ್ಟಬೇಕೆನ್ನುವರಿಗೆ ಪಂಚಾಂಗ ನೋಡಿ ಗುಣಿಸಿ ಲಗ್ನ ಗೊತ್ತು ಮಾಡಿ ಹೇಳುವರು ಗೃಹ ಕೃತ್ಯದ ಕಷ್ಟಗಳನ್ನು ಹೇಳಿಕೊಳ್ಳುವವರಿಗೆ ಸಮಾಧಾನ ಹೇಳುವರು ಯಾವುದೋ ಹಳೆಯ ಕತೆ ಯಾವುದೋ ಉಪಾಖ್ಯಾನ ಯಾವುದೋ ರಾಮಾಯಣ ಭಾರತ ಕತೆ ಇದನ್ನು ಸಂಗ್ರಹವಾಗಿ ಹೇಳಿ ಅದರಿಂದ ಉಪದೇಶ ತಾನಾಗಿ ತೋರುವಂತೆ ವಿವರಿಸುವರು ಕೇಳಿದವರ ಮನಸ್ಸಿಗೆ ಸಮಾಧಾನ ಬರುತ್ತಿತ್ತು ವೆಂಕಟರಾಮ ಭಟ್ಟರು ತಮ್ಮ ಊರಿಗೆ ಎಷ್ಟೋ ಕಾರಣಗಳಿಂದ ಬೇಕಾದವರಾಗಿದ್ದರು ಆ ಕಾರಣಗಳಲ್ಲಿ ಅತ್ಯಂತ ಮುಖ್ಯವಾದದೆಂದರೆ ಈ ಸಮಾಧಾನ ಸಾಮರ್ಥ್ಯ ಆ ಸಾಮರ್ಥ್ಯ ಅವರಿಗೆ ಬಂದಿದ್ದದ್ದು ಅವರ ಉಪಶಾಂತತೆಯಿಂದ ಸೌಮ್ಯ ವಾತ್ಸಲ್ಯ ಉಪಶಾಂತಿ ಇವು ವೆಂಕಟರಾಮ ಭಟ್ಟರಿಗೆ ಭಗವಂತ ಅನುಗ್ರಹಿಸಿದ್ದ ಅವರಗಳು ವೇದ ವಿದ್ವಾಂಸರು ಎಷ್ಟೋ ಮಂದಿ ಇದ್ದರು ಅನ್ನದಾನಶೀಲರು ಇದ್ದರು ಆದರೆ ಸ್ನೇಹ ಉಪಶಾಂತಿಗಳನ್ನು ಕೊಡಬಲ್ಲ ಉಪಕಾರಿಗಳು ಹೆಚ್ಚು ಮಂದಿ ಎಲ್ಲಿಯೂ ಯಾವ ಕಾಲದಲ್ಲಿಯೂ ಇರರು ಸಂಜೆ ಸಂಧ್ಯಾ ವಂದನೆಯನ್ನು ಮುಗಿಸಿ ಸೋಮೇಶ್ವರ ದೇವಾಲಯಕ್ಕೆ ಹೋಗಿ ಬರುವರು ಆಮೇಲೆ ಪುನಃ ಅಧ್ಯಯನ ಪ್ರಾರಂಭ ಒಂಬತ್ತು ಗಂಟೆಯವರೆಗೂ ನಡೆಯುವುದು ಅನಂತರ ಮನೆಯಲ್ಲಿ ದೇವರಿಗೆ ದೀಪಾರಾಧನೆ ರಾತ್ರಿಯ ಭೋಜನ ಹೀಗೆ ಅವರ ದಿನಚರಿ ನನ್ನ ಉಪನಯನ ವೆಂಕಟರಾಮ ಭಟ್ಟರು ನನಗೆ ಬೇಗ ಉಪನಯನ ಮಾಡಿಸಬೇಕೆಂದು ನನ್ನ ಅಜ್ಜಂದರನ್ನು ಚಿಕ್ಕ ಅಜ್ಜಂದಿರನ್ನು ಒತ್ತಾಯಪಡಿಸಿದರು ಶೇಷಣ್ಣ ನನ್ನ ಹಿರಿಯರು ನನಗೆ ನಾಲ್ಕು ವೇದಾಕ್ಷರ ಕಲಿಸಿದರು ನಾನು ಅದನ್ನು ವಂಶದಲ್ಲಿ ಹುಟ್ಟಿದವರಿಗೆ ಹೇಳಬೇಕೆಂದಿದ್ದೆ ಆದರೆ ಅದು ದೈವದ ಚಿತ್ತಗೆ ಬರಲಿಲ್ಲ ಅವರ ಮೊದ ಮೊದಲನೆಯ ಗಂಡು ಮಕ್ಕಳು ತಿರುಹೋಗಿದ್ದರು ಆಗ ಇದ್ದ ಮಗ ನನಗಿಂತ ಚಿಕ್ಕವನು ಮಾವಯ್ಯನಿಗಾದರೂ ಬೇಗ ಮುಂಜಿ ಮಾಡಿದರೆ ಅವನಿಗೆ ಅಧ್ಯಯನ ಹೇಳಬೇಕೆಂದು ಚಪಲವಿದೆ ನೀನು ಲಾಯರಿ ಶುದ್ಧ ಲೌಕಿಕ ನಿನಗೆ ಇದು ಹಿಡಿಸುತ್ತ ೋ ಇಲ್ಲವೋ ಎಂದಿದರಂತೆ ಅದು ನನ್ನ ತಾತಂದರಿಗೆ ತಿಳಿಸಿತು ಉಪನಯನವಾಗಿ ಪ್ರಥಮೋಪಕರ್ಮ ನಡೆದ ಮೂರನೆಯ ದಿನವೇ ವೆಂಕಟರಾಮ ಭಟ್ಟರು ನನಗೆ ಕಟ್ಟು ಮಾಡಿದರು ನಾನು ನಮ್ಮ ಮನೆಯ ಮುಂದಿನ ಕೈ ಸೇರಿದ್ದ ಕೊಠಡಿಯಲ್ಲಿ ಮಲಗತಕ್ಕದ್ದು ಎಂದು ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ಸುಮಾರಿನಲ್ಲಿ ವೆಂಕಟರಾಮ ಭಟ್ಟರು ನಾನು ಮಲಗಿದ್ದ ಕೊಠಡಿಯ ಮುಂದೆ ನಿಂತು ಮಾವಯ್ಯ ಗುಂಡು ಎಂದು ಕೂಗುವರು ಒಂದೆರಡು ಸಾರಿ ಕೂಗಿದ ಮೇಲೆ ನಾನು ಎದ್ದು ಹೊರಕ್ಕೆ ಬಂದ ಕೂಡಲೇ ಒಂದು ತಂಬಿಗೆ ನೀರನ್ನು ಕೊಟ್ಟು ಮುಖ ಕೈಕಾಲ ತೊಡೆದುಕೊಂಡು ಬಾ ಎನ್ನುವರು ನಾನು ಬಂದು ಕೂಡುತ್ತಲೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಾರಂಭ ಸಂಜೆ ಅವರು ಗುಡಿಯಿಂದ ಹಿಂತಿರುಗಿದ ಬಳಿಕ ನನ್ನನ್ನು ಕರೆದು ಅಂಗಳದಲ್ಲಿ ಕೂಡಿಸಿಕೊಂಡು ಸ್ತೋತ್ರ ಪಾಠ ಹೇಳಿಕೊಡುವರು ರತ್ನಸಾನುಷರಾಸನಂ ರಜತಾದ್ರಿ ಶೃಂಗ ನಿಕೇತನಂ ಶಿಂಜಿನೀಕೃತ ಪನಗೇಶ್ವರ ಮಚ್ಯುತಾನಲಸಾಯಕಂ ಕ್ಷಿಪ್ರದಗ್ಧ ಪುರತ್ರಯಂ ತ್ರಿದಿಶಾಲೈರವಿ ವಂದಿತಂ ಚಂದ್ರಶೇಖರ ಮಾಷಯ್ಯೇ ಮಮ ಕಿಂ ಕರಿಷ್ಯತಿ ವೈ ಯಮ ಸಹಾಧ್ಯಯನ ನಮ್ಮ ಮಗ ವೆಂಕಟರಾಯ ಎಂಬಾತ ನನ್ನ ಜೊತೆಯಲ್ಲಿ ವಿದ್ಯಾರ್ಥಿಯಾಗಿದ್ದ ಆತನು ನನ್ನ ಜೊತೆಯಲ್ಲಿ ಸ್ವಲ್ಪ ಕಾಲ ಅಧ್ಯಯನಕ್ಕೆ ಸೇರುತ್ತಿದ್ದ ನಮ್ಮಿಬ್ಬರಲ್ಲಿ ಯಾರಾದರೂ ಸ್ವರ ತಪ್ಪಿದರೆ ಯಮಿರಾ ಅಪಸ್ವರಂ ತಿರುವೆಂಗಡಯ್ಯ ಎನ್ನುತ್ತಿದ್ದರು ಅವರು ಇದಕ್ಕಿಂತ ಕಠಿಣವಾದ ಮಾತನ್ನು ಉಪಯೋಗಿಸಿದ್ದನ್ನು ನಾನು ಕೇಳಿಲ್ಲ ನಮ್ಮ ದೊಡ್ಡಬೇಲೆ ದೊಡ್ಡ ಬೆಲೆ ಗೋಪಾಲಾಚಾರ್ಯರೆಂಬ ಸಾಹಿತ್ಯ ವಿದ್ವಾಂಸರು ಮೇಷ್ಟರಾಗಿ ಬಂದರು ಗೋಪಾಲಾಚಾರ್ಯರು ಈಗ ಪ್ರಸಿದ್ಧ ಕನ್ನಡದ ಪ್ರೊಫೆಸರ್ ಆಗಿರುವ ಶ್ರೀ ಡಿ ಎಲ್ ನರಸಿಂಹಾಚಾರ್ಯರವರ ಬಂಧುಗಳು ಗೋಪಾರ್ಯಾಚಾರ್ಯರು ಖಾಲಿದಾಸನ ಮೇಘಸಂದೇಶವನ್ನು ಇನ್ನೊಂದೆರಡು ಸಂಸ್ಕೃತ ಕಾವ್ಯಗಳನ್ನು ಕನ್ನಡದಲ್ಲಿ ಅರ್ಥಸಹಿತವಾಗಿ ಪ್ರಕಟಪಡಿಸಿದ್ದವರು ನಾನು ಅವರಲ್ಲಿ ಋತು ಕಾವ್ಯವನ್ನು ಪಾಠ ಮಾಡಿದೆ ಅವರು ಒಂದು ದಿನ ನನ್ನನ್ನು ಕೇಳಿದರು ನಿಮ್ಮ ಊರಿನಲ್ಲಿ ಇಂಥ ದೊಡ್ಡ ಅಧ್ಯಾಪಕರನ್ನಿಟ್ಟುಕೊಂಡಿದ್ದೀರಿ ಹೀಗೆ ವೇದ ಹೇಳುವ ಪಾಠಕರು ಸಿಕ್ಕುವುದು ಅಪರೂಪ ವೆಂಕಟರಾಮ ನನಗೆ ಒಂದಿಷ್ಟು ವೇದ ಹೇಳಿದ್ದಾರೆ ನಾನು ಈ ಸಂಗತಿಯನ್ನು ನಮ್ಮ ಗುರುಗಳಿಗೆ ತಿಳಿಸಿದೆ ಅವರು ಸಂತೋಷಪಟ್ಟು ಆಹಾ ವೇದ ಕಲಿತುಕೊಳ್ಳುವವರಿದ್ದು ನಾನು ಪಾಠ ಹೇಳುವುದಿಲ್ಲವೆಂದರೆ ಅದು ಪಾಪವಾದಿತು ನೀನು ಈಗ ಒಬ್ಬನೇ ಹೇಳಿಸಿಕೊಡುತ್ತಿದ್ದಿ ನಿನ್ನ ಜೊತೆಗೆ ಇನ್ನೊಬ್ಬರಾದರೂ ಇದ್ದರೆ ಪಾಠ ಸುಷ್ಟುವಾಗುತ್ತದೆ ಅವಶ್ಯವಾಗಿ ಅವರು ಬರಲಿ ಎಂದರು ಆಮೇಲೆ ನಮಗಿಬ್ಬರಿಗೂ ಪಾಠ ನಕ್ಷತ್ರೇಷ್ಠಿಯಿಂದ ಆರಂಭವಾಯಿತು ಅಗ್ನಿರ್ನ ಪಾತು ಕೃತಿಕ ನಕ್ಷತ್ರಂ ದೇವ ಮಿಂದ್ರಿಯಂ ಇದಂ ವಿಚಕ್ಷಣಂ ಹವಿರಾಸಂ ಜಹೋತನ ಗುರೋಪಾಸದನ ನನ್ನ ಉಪನಯನವಾದ ನಾಲ್ಕನೆಯ ದಿನ ಕಂಬೋಲಿಯ ದಿನ ದಂಡಕೋಲು ಕಟ್ಟುವುದಕ್ಕಾಗಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೊರಡುವ ಏರ್ಪಾಟಿನಲ್ಲಿದ್ದೇವೆ ನನ್ನ ಚಿಕ್ಕ ತಾತ ಶಿವಪ್ಪನವರು ಒಂದು ಬಾರಿ ಕುದುರೆಗೆ ಜೀನು ಹಾಕಿ ಶಾಲು ಹೊದಿಸಿ ಅಲಂಕಾರ ಮಾಡಿ ಮನೆಯ ಮುಂದೆ ನಿಲ್ಲಿಸಿದರು ವಟುವನ್ನು ಅದರ ಮೇಲಿರಿಸಿ ಮೆರವಣಿಗೆ ಮಾಡಿಸಬೇಕೆಂದು ಶಿವಪ್ಪನವರು ಜರ್ಬುದಾರಿ ಮನುಷ್ಯರು ಶೋಕಿದಾರರು ಅವರ ಕತೆ ಇಲ್ಲಿ ಪ್ರಕೃತ ವೆಂಕಟರಾಮ ಭಟ್ಟರು ಇದೇನೆಂದು ಕೇಳಿದರು ಶಿವಪ್ಪನವರ ಉದ್ದೇಶವನ್ನು ತಿಳಿದು ಇದು ಬೇಡ ಈ ಹೊತ್ತಿಗೆ ಸರಿಯಲ್ಲ ಈ ಹೊತ್ತಿಗೆ ಕರ್ಮ ಗುರುಪಸದನದ್ದು ಗುರುವಿನ ಮನೆಗೆ ಹೋಗುವವರು ನಮ್ರರಾಗಿರಬೇಕು ಅಟ್ಟಹಾಸ ಕೂಡದು ಎಂದು ಖಂಡಿತವಾಗಿ ನಿಷೇಧಿಸಿದರು ಗುಡಿಯಲ್ಲಿ ನಟುವರ ತಂಡ ನಡೆದಿತ್ತು ಅವರ ಮುಖ್ಯಸ್ಥೆ ನನ್ನ ಚಿಕ್ಕ ತಾತಂದಿರ ಬಳಿ ಬಂದು ಮನೆಗೆ ಹೋಗುವಾಗ ನಮ್ಮ ಸೇವೆ ಎಂದು ಕೇಳಿದಳು ಕೊಂಚ ನಿಷ್ಠೂರವಾದ ಮಾತು ಆಡಿದಳು ನಾವು ಹಣ ಕೇಳುತ್ತೇವೆಯೇ ಇತ್ಯಾದಿಯಾಗಿ ಇದನ್ನು ಗುರುಗಳಿಗೆ ತಿಳಿಸಿದಾಗ ಅವರ ನಕ್ಕು ಬಹು ಚೆನ್ನಾಗಿದೆ ಶಿವಣ್ಣ ನಿನ್ನ ಮಾತು ವಟುವು ಸಚ್ಕಂದನಾದಿಗಳನ್ನು ಹತ್ತಿರ ಬರಲಿಸುವುದಿಲ್ಲವೆಂದು ವಚನ ಕೊಟ್ಟ ಮರುಕ್ಷಣವೇ ತಾಫಾದವರ ಕಡೆ ಹೊರಡುವುದು ಹೊರಡುವುದೆನ್ನುತ್ತೀಯಾ ಎಂದು ಚೀಮಾರಿ ಹಾಕಿದರು